ಮೇದಿನಿಯ ಮೇಲುಳ್ಳ ಪುಷ್ಪಾದೋದಕಗಳೆಲ್ಲಮಲತೀರ್ಥವು ಪಾದ ಪಾತ್ರಿ ಧರಾ ತಳವೆ ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಭೋಧನವೇ ನೈವೇದ್ಯ ನಿತ್ಯದಿ ಹಾದಿ ನಡೆಯುವುದೇ ನರ್ತನೆಗಳೆಂದರಿತಮನೆ ಯೋಗಿ ಯೋಗಿಯ ಲಕ್ಷಣವನ್ನು ತಿಳಿಸ್ತಾರೆ ಭೂಮಿಯ ಮೇಲಿರುವಂತಹ ಗೋವಿನ ಹೆಜ್ಜೆಯಲ್ಲಿ ನಿಂತ ನೀರೆಲ್ಲ ಕೂಡ ಪವಿತ್ರ ತೀರ್ಥ ಮರ ಬೆಟ್ಟ ನೆಲಗಳೇ ಸುಕ್ಷೇತ್ರ ಜೀವರ ಜೀವರಾಶಿಗಳ ಸಮೂಹ ಅನ್ನೋದು ಭಗವಂತನ ಪ್ರತಿಮೆಗಳು ಛಲಪ್ರತಿಮೆಗಳು ಅವರು ಉಣ್ಣುವಂತಹ ಅನ್ನವೇ ನೈವೇದ್ಯ ನಿತ್ಯ ಅವರು ನಡೆದಾಡುವಂತಹ ಕಾರ್ಯವೇ ನರ್ತನ ಸೇವೆ ಇದನ್ನು ಯಾರು ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೋ ಅವನೇ ಯೋಗಿ ಗಂಗಾದಿ ತೀರ್ಥಗಳು ಬದರಿ ಮೊದಲಾಗಿರ್ತಕ್ಕಂಥ ತೀರ್ಥಕ್ಷೇತ್ರಗಳು ಸಾಲಿಗ್ರಾಮಾದಿಗಳು ಎಲ್ಲವೂ ಕೂಡ ಭಗವಂತನ ಪ್ರತೀಕ ಭಗವಂತನಿಗೆ ನೈವೇದ್ಯ ಶ್ರೀಹರಿಗೆ ವಿಶೇಷ ಪೂಜೆ ನರ್ತನ ವಿಶೇಷ ಉಪಚಾರ ಇದೆಲ್ಲ ಒಂದು ರೀತಿಯಾಗಿ ಪರಿಕಲ್ಪನೆ ಆದರೆ ವ್ಯಾಪ್ತೋಪಾಸಕರಿಗೆ ಗೋಷ್ಪಾರೋದಕವೇ ತೀರ್ಥ ಗೋವು ಹೆಜ್ಜೆ ಇಡುವಂತಹ ಪ್ರದೇಶ ಒಂದು ತಗ್ಗಾಗಿರುತ್ತೆ ಅಲ್ಲಿ ನಿಂತಿರುವಂತಹ ನೀರೇ ತೀರ್ಥ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಗೋಷ್ಪಾರೋದಕ ಅಂತ ಹೇಳಿದರೆ ಗೋವಿನ ಹೆಜ್ಜೆಯಲ್ಲಿ ನಿಂತ ನೀರು ಅಂತ ಈ ದೇಹವೇ ಕ್ಷೇತ್ರ ಅಂತ ಗೀತೆಯಲ್ಲಿ ಕೃಷ್ಣ ತಿಳಿಸ್ತಾನೆ ಇದಂ ಶರೀರಂ ಕೌಂತೆಯ್ಯ ಕ್ಷೇತ್ರಂ ಇತ್ಯೀಯತೆ ಇನ್ನು ಸಕಲ ಜೀವರಾಶಿಗಳು ಕೂಡ ಭಗವಂತನ ಚಲಪ್ರತಿಮೆಗಳು ಭಗವಂತನ ಭಕ್ತರಿಗೆ ನೀಡುವಂತಹ ದಾನ ಧರ್ಮಾದಿಗಳು ಆಹಾರ ಇದೆಲ್ಲವೂ ಕೂಡ ಭಗವಂತರಿಗೆ ನೈವೇದ್ಯ ಈ ಗೋಷ್ಪಾದೋದಕ ಅನ್ನೋದು ಒಂದು ಸಣ್ಣ ತೀರ್ಥ ಆದರೆ ಜ್ಞಾನಿಗಳಾದವರಿಗೆ ಅದು ಗೋಷ್ಪಾದೋದಕ ಅನ್ನೋ ಕಾರಣದಿಂದಲೇ ಮಹತ್ತರವಾಗಿರುವಂತಹ ತೀರ್ಥ ಅನ್ನೋ ಚಿಂತನೆ ಇದು ಯೋಗಿಯ ಲಕ್ಷಣ ಓದನ ಅಂದರೆ ಆಹಾರ ದೇವತೆಗಳೆಲ್ಲ ಅಂಗಾವಬದ್ಧರು ಭಗವಂತನ ಅಂಗವನ್ನು ಆಶ್ರಯ ಮಾಡಿ ಭಗವಂತನನ್ನು ಉಪಾಸನೆಯನ್ನು ಮಾಡ್ತಾರೆ ಅದಕ್ಕೆ ಅಂಗಾವಬದ್ಧರು ಅಂತ ಇಲ್ಲಿ ಗೋಷ್ಪಾಧ ಅಂದರೆ ಗೋವಿನ ಹೆಜ್ಜೆ ಅದರಲ್ಲಿ ನಿಂತಿರುವಂತಹ ಉದಕ ಅಥವಾ ನೀರು ಅದು ಕೂಡ ಪವಿತ್ರವಾಗಿರುವಂಥ ತೀರ್ಥ ಯಾರು ಭಗವಂತನ ಪಾದಕಬಲವನ್ನು ಆಶ್ರಯ ಮಾಡಿರ್ತಾರೋ ಅಂತಹ ಭಕ್ತರು ಅಥವಾ ಜ್ಞಾನಿಗಳು ಗಂಗಾದಿ ಮಹಾನದಿಗಳು ಮಾತ್ರ ಪವಿತ್ರವಿರ್ತಾ ಅವಗಳಲ್ಲಿ ನನಗೆ ಸ್ನಾನ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂತ ಸುಮ್ಮನೆ ಇರಲ್ಲ ಅಥವಾ ಇರಬಾರದು ಸಣ್ಣ ದೇವಕಾತ ತಟಾಕ ವಾಪಿ ಹೀಗೆ ಸಣ್ಣ ನದಿ ಕೆರೆಗಳಲ್ಲಾದರೂ ಕೂಡ ಸ್ನಾನವನ್ನು ಮಾಡಲೇಬೇಕು ಅವು ಸಿಗದೇ ಇದ್ದರೆ ಸಣ್ಣ ನೀರಿನ ಹೊಂಡ ಸರಿಯೇ ಅಲ್ಲಿ ಪರಮಾತ್ಮನ ಚಿಂತನೆಯನ್ನು ಮಾಡಿದ್ರೆ ಭಗವಂತ ಬಂದು ಸನ್ನಿಹಿತನಾಗ್ತಾನೆ ಸೈವ ದ್ರವರೂಪೇಣ ಗಂಗಾಂಬೋ ನಥ ತಾನು ಮಾತ್ರ ಅಲ್ಲ ಎಲ್ಲ ತೀರ್ಥಾಭಿಮಾನಿ ದೇವತೆಗಳನ್ನು ಕರ್ಕೊಂಡು ಬಂದಲ್ಲಿ ಸನ್ನಿಹಿತನಾಗ್ತಾನೆ ಯಾರು ಈ ಅನುಸಂಧಾನದಿಂದ ವ್ಯಕ್ತೋಪಾಸನೆಯನ್ನು ಮಾಡಿ ಸ್ಥಾನಾದಿಗಳನ್ನು ಮಾಡ್ತಾರೆ ಅವರಿಗೆ ಆ ಎಲ್ಲ ದೇವತೆಗಳ ದೇವತೆಗಳ ಅಂತರ್ಯಾಮಿಯಾದ ವಾಯುದೇವನ ಮತ್ತು ಪರಮಾತ್ಮನ ಅನುಗ್ರಹ ಪ್ರಾಪ್ತಿಯಾಗುವಂತೆ ಅನುಗ್ರಹ ಮಾಡ್ತಾನೆ ಮಹಾಭಾರತ ವನಪರ್ವದ ತೀರ್ಥಯಾತ್ರಾ ಪರ್ವದಲ್ಲಿ ತಿಳಿಸ್ತಾರೆ ಯತ್ರನಾರಾಯಣೋ ದೇವ ಪರಮಾತ್ಮ ಸನಾತನಃ ತತ್ರಕೃಷ್ಣಂ ಜಗತ್ಸರ್ವತೀರ್ಥಾನ್ಯಾಯತಾನಾ ನಿಚ ಕೋಷ್ಪಾದೋದಕ ಅಂದ್ರೆ ಹಸುವಿನ ಹೆಜ್ಜೆಯಲ್ಲಿರುವ ನೀರು ಅಂತ ಅಂದ್ರೆ ಸಣ್ಣ ಜಲಾಶಯ ಅಂತ ಅರ್ಥ ಸಣ್ಣ ಸಣ್ಣ ಸರೋವರಗಳು ಜಲಾಶಯಗಳು ಅಂತ ತೀರ್ಥಕ್ಷೇತ್ರಗಳಲ್ಲಿ ವಿದ್ಯುಕ್ತವಾಗಿ ಜ್ಞಾನಾನುಸಂಧಾನ ಸಹಿತವಾಗಿ ಸ್ನಾನಾದಿಗಳನ್ನು ಮಾಡಬೇಕು ಅವುಗಳ ನಾಮ ಉಚ್ಚಾರಣೆಯನ್ನು ಮಾಡಿ ಅರ್ಗ್ಯಾದಿಗಳನ್ನು ಪ್ರದಾನ ಮಾಡಬೇಕು ಹೆಸರೇ ಇಲ್ಲದೇ ಇರುವಂತಹ ಅನಾಖ್ಯಾತ ನೀರಿನ ಹೊಂಡಗಳಲ್ಲಿ ಇದು ಸಾಧ್ಯವ ಅಂತ ಕೇಳಿದ್ರೆ ಪದ್ಮಪುರಾಣ ಹೇಳ್ತಾ ಇದೆ ಆ ನೀರಿನ ಹೊಂಡ ಯಾವಾಗ ಸೃಷ್ಟಿಗೆ ಬಂತು ಅದಕ್ಕೆ ಅಭಿಮಾನಿ ದೇವತೆಗಳು ಯಾರು ಯಾರಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಇತ್ಯಾದಿ ಏನೂ ಗೊತ್ತಿಲ್ಲಪ್ಪ ಆಗ ಯಾವ ರೀತಿಯಾಗಿ ಚಿಂತನೆ ಮಾಡಬೇಕು ಅಂದರೆ ಪದ್ಮಪುರಾಣ ತಿಳಿಸತ್ತೆ ಎಲ್ಲ ತೀರ್ಥಗಳ ದೇವತೆಗಳು ಒಬ್ಬನೇ ವಿಷ್ಣು ಸರ್ವೋತ್ತಮ ಆದ್ದರಿಂದ ವಿಷ್ಣು ತೀರ್ಥ ಅಂತ ಅನುಸಂಧಾನ ಮಾಡಿ ನಾಮೋಚ್ಚಾರಣೆಯನ್ನು ಮಾಡಿ ತೀರ್ಥಸ್ಥ ದೇವತ ವಿಷ್ಣು ಸರ್ವತ್ರಾಪಿನ ಸಂಶಯ ಈ ರೀತಿಯಾಗಿ ಚಿಂತನೆ ಮಾಡಿ ಶ್ರೀವರನಿಗೆ ಅಭಿಷೇಕವೇಂದರ ವೇಂದರ್ ದೀಪ ಸುಂದರ ಒಳಗೆ ಬಲ್ಲವರ ಅವಜಲದಲ್ಲಿ ಮಿಂದರೆಯು ಸರಿ ಗಂಗಾದಿ ತೀರ್ಥಗಳು ಹೇಳದಂಗೆ. ಇದು ಅಂತರ್ಯಾಮಿ ಭಗವಂತನಿಗೆ ಅಭಿಷೇಕಾಂತ ಅಂತ ಚಿಂತನೆಯನ್ನು ಮಾಡಿದರೆ ಎಲ್ಲ ನದ್ಯಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾದ ಗಂಗಾಪಿತನಾದ ಪರಮಾತ್ಮನೇ ಬಂದು ಸನ್ನಿಹಿತನಾಗಿ ಈ ಉಪಾಸನೆಗೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನೆ ಇದು ವ್ಯಾಪ್ಟೋಪಾಸಕರಾಗಿರುವಂತಹ ದೇವತೆಗಳಿಗೆ ಮಾತ್ರ ಸಾಧ್ಯ ಅಲ್ಪ ಮನುಷ್ಯರಿಗೆ ಸಾಧ್ಯ ಇಲ್ಲ ಅಂತ ಚಿಂತನೆಯನ್ನು ಮಾಡಬಾರ್ದು ಯಥಾಶಕ್ತಿ ಯಥಾ ಜ್ಞಪ್ತಿ ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿ ಸ್ನಾನಾದಿಗಳನ್ನು ಅರಗ್ಯಾದಿಗಳನ್ನು ಪ್ರದಾನ ಮಾಡಲೇಬೇಕು ಹಾಗಾದರೆ ವ್ಯಾಪ್ಟೋಪಾಸಕರು ಮಹಾತೀರ್ಥಗಳಿಗೆ ಹೋಗಬೇಕಾದೇ ಇಲ್ಲ ಅವರಿದ್ದಲ್ಲೇ ಎಲ್ಲ ತೀರ್ಥ ಇರುತ್ತೆ ಅವರಿಗೆ ಎಲ್ಲ ತೀರ್ಥಗಳು ಸಮಾನ ಅಂತ ಈ ರೀತಿಯಾಗೂ ಕೂಡ ಸರ್ವತಃ ಅರ್ಥ ಅಲ್ಲ ಅಂದರೆ ನಮಗೆ ಅಶಕ್ತತೆಯಿಂದನೋ ಕಾರಣಾಂತರದಿಂದ ಮಹಾಮಹಾತೀರ್ಥಗಳಿಗೆ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಸಣ್ಣ ಪುಟ್ಟ ಜಲಾಶಯಗಳಲ್ಲಿ ಸ್ನಾನ ಮಾಡಬೇಕಾದ್ರೆ ಸಾಕ್ಷಾತ್ ವಿಷ್ಣುವೇ ಅಭಿಮಾನಿ ದೇವತೆ ಅಂತ ರೀತಿಯಾಗಿ ಚಿಂತನೆ ಮಾಡಿ ಅಲ್ಲಿ ಸರ್ವೋತ್ತಮನಾದ ವಿಷ್ಣು ತನ್ನ ಪರಿವಾರ ದೇವತೆಗಳೊಂದಿಗೆ ಸನ್ನಿಹಿತನಾಗಿದ್ದಾನೆ ಎಂದು ಚಿಂತನೆ ಮಾಡಿದ್ರೆ ಆ ಮಹಾಮಹಾತೀರ್ಥಗಳಲ್ಲಿ ಸ್ನಾನ ಮಾಡಿರುವಂತಹ ಪುಣ್ಯವೇ ಇಲ್ಲೂ ಬರ್ತಾ ಇದೆ ಅದರ ಅರ್ಥ ಅಲ್ಲಿಗೆ ಹೋಗೋದನ್ನು ನಿಷೇಧ ಮಾಡಿದ್ದಲ್ಲ ಕಾರಣಾಂತರದಿಂದ ಹೋಗಲಿಕ್ಕೆ ಆಗದೇ ಇದ್ದರೆ ಆ ಫಲವನ್ನು ಇಲ್ಲೇ ಪಡಿಬೋದು ಅಂತ ಈ ರೀತಿಯಾಗಿ ಅಲ್ಲಿ ವಾಸ್ತವದಲ್ಲಿ ಸಣ್ಣ ಜಲಾಶಯ ಸ್ನಾನಕ್ಕಿಂತ ಮಹಾ ತೀರ್ಥ ಸ್ಥಾನ ಅನ್ನೋದು ಹೆಚ್ಚು ಫಲಪ್ರದ ಆದರೆ ಯಾವುದೇ ತೀರ್ಥದಲ್ಲಿ ಸ್ನಾನ ಮಾಡುವ ಸಂದರ್ಭದಲ್ಲೂ ಅನುಸಂಧಾನ ಈ ರೀತಿಯಾಗಿ ಇರಬೇಕು ಅಂತ ವಿಜಯದಾಸರು ಹೇಳ್ತಾರೆ ಒಂದು ತೀರ್ಥದಲ್ಲಿ ಸ್ನಾನ ಮಾಡುವಾಗ ಅನುಸಂಧಾನವಿರಬೇಕು ಈ ಪರಿ ಇರಬೇಕು ಮಂದರ ದರಸಿ ಮುಕ್ತರು ದ್ರವರೂಪವೆಂದು ತಿಳಿಯಬೇಕು ಅಪ್ರಾಕೃತವಾಗಿ ಮುಂದೆ ಬೊಮ್ಮಾದಿಗಳು ಪರಿವಾರ ಸಮೇತ ಕುಂದದೆ ಅಲ್ಲಿಬ್ಬರು ಅಂಶ ಸಂದೇಹ ತೊರೆದು ಸರ್ವದಲ್ಲಿ ಸಂಚರಿಸಿದ ಮಂದಿಯ ಪುಣ್ಯಕ್ಕೆ ಕಡೆ ಮೊದಲು ಇಲ್ಲ ನಿಂದಕ್ಕೆ ಗತಿ ಇಲ್ಲ ವಿಜಯವಿಟ್ಟಲ ಬಲ್ಲ ಆದ್ದರಿಂದ ವ್ಯಾಪ್ತೋಪಾಸನೆ ಕ್ರಮವನ್ನ ತಿಳಿಸ್ತಾರೆ ಅರ್ಥಾತ್ ಅಲ್ಲಿಗೆ ಪುಣ್ಯತೀರ್ಥಗಳ ಸ್ಥಾನಕ್ಕಾಗಿ ತೀರ್ಥಕ್ಷೇತ್ರ ಯಾತ್ರೆ ಇದು ಯಾವುದನ್ನು ನಿಷೇಧ ಮಾಡುವಂತಹ ಅಭಿಪ್ರಾಯ ಸರ್ವಥ ಅಲ್ಲ ಆ ರೀತಿಯಾಗಿ ಚಿಂತನೆಯನ್ನು ಮಾಡಿದ್ರೆ ಅಂತಹ ನಿಂದಕ್ಕೆ ಗತಿಯಿಲ್ಲ ವಿಜಯವಿಟ್ಟಲ ಬಲ್ಲ ವಿಜಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮದ್ ಆಚಾರ್ಯರು ವ್ಯಾಪ್ತೋಪಾಸಕರು ಮಾಡಿ ಅಲ್ಲಿಗೆ ಹೋಗಿ ಆ ತಣ್ಣಗೆ ಕೊರೆಯುವಂತಹ ಶೀತಲ ನದಿಯಾಗಿರುವಂಥ ಅಲಕನಂದೆಯಲ್ಲಿ ಆ ಮಹಾತೀರ್ಥದಲ್ಲಿ ನಿತ್ಯ ಅರುಣೋದಯ ಕಾಲದಲ್ಲಿ ಅವಗಾಹನ ಸ್ಥಾನವನ್ನು ಮಾಡ್ತಾ ಇದ್ದರು ಅವರಿಗಿಂತ ವ್ಯಾಪ್ತೋಪಾಸಕರು ಮತ್ಯ ಯಾರೋ ಅಂದಮೇಲೆ ಅವರು ಕೂಡ ಅಲ್ಲಿ ಮಾಡ್ತಿದ್ರು ಅಂತಂದರೆ ಅರ್ಥ ಏನು ಅಂದರೆ ಅದನ್ನು ಮಾಡಬಾರದು ಅಂತ ನಿಷೇಧ ಅಲ್ಲ ಅಕಸ್ಮಾತ್ ಕಾರಣಾಂತರದಿಂದ ದೇಹಾಲಸ್ಯದಿಂದ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಾದರೂ ಆ ಪುಣ್ಯವನ್ನು ಗಳಿಸ್ಲಿಕ್ಕೆ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಇಲ್ಲಿ ಹೇಳಿದ್ದು ಹೊರತು ಅನ್ಯಥಾ ಭಾವಿಸಬಾರ್ದು ಪಾದಪ ಅದ್ರಿಧರ ತಳವೇ ಸುಕ್ಷೇತ್ರ ಕ್ಷೇತ್ರ ವಾಸ ಮಾಡಬೇಕು ಅಂತ ಅನ್ಸಿದ್ರೆ ಅಹಂ ಕಾಶಿಂಗ ಗಮಷ್ಯಾಂತ ಕಾಶಿ ಯಾತ್ರೆಯನ್ನೇ ಮಾಡಬೇಕು ಅಂತ ಅರ್ಥ ಅಲ್ಲ ಇತಿ ಪುರ್ವಾಹಣ ಸತತಂ ಕಾಶಿ ವಾಸ ಫಲಂ ರವೇದ್ ಸತತ ಭಕ್ತಿಯಿಂದ ಕಾಶಿ ಯಾತ್ರೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದರೂ ಕೂಡ ಕಾಶಿ ಯಾತ್ರೆ ಮಾಡಿದ ಅಥವಾ ಕಾಶಿಯಲ್ಲಿ ವಾಸ ಮಾಡಿದ ಫಲ ಅನ್ನೋದು ಪ್ರಾಪ್ತಿ ವನವಾಸ ಮಾಡಬೇಕು ಅಂತನ್ಸಿದ್ರೆ ಪಾದಪ ಪಾದಾ ಪಾತೀತಿ ಪಾದಪ ಅಂದರೆ ವೃಕ್ಷ ಅಂತ ಪಾದದಿಂದ ನೀರನ್ನು ಪಾನ ಮಾಡೋದ್ರಿಂದ ಪಾದಪ ಅಂತ ವೃಕ್ಷಕ್ಕೆ ಹೆಸರು ಮರಗಿಡಗಳ ತೋಪಿನಲ್ಲೂ ವಾಸ ಮಾಡ್ಬೋದು ದೂರದ ಬದರಿವನ ಮಧುವನ ಬೃಂದಾವನಗಳಿಗೆ ಹೋಗಬೇಕು ಅಂತಲ್ಲ ಗಿರಿ ವಾಸಕ್ಕೂ ಅದ್ರಿಂದ ಹಿಮಗಿರಿ ವೆಂಕಟಗಿರಿ ಅಂತಲ್ಲ ಅದ್ರಿಂದ ಎತ್ತರವಾಗಿರ್ತಕ್ಕಂಥ ಮಣ್ಣಿನ ರಾಶಿನೂ ಆಗ್ಬೋದು ಹೀಗೆ ಎಲ್ಲ ಇದ್ದರೂ ಕೂಡ ಈ ಅನುಸಂಧಾನವನ್ನು ಮಾಡಬೇಕು ಆವಾಗ ಅದೇ ಸುಕ್ಷೇತ್ರ ಈ ರೀತಿಯಾಗಿ ಕ್ಷೇತ್ರ ಅದರಲ್ಲೂ ಸಮೀಚೀನವಾದ ಒಳ್ಳೆಯ ಕ್ಷೇತ್ರ ಭಗವಂತನ ಸನ್ನಿಧಾನ ಇರುವಂತ ಉತ್ತಮ ಕ್ಷೇತ್ರ ಅಂತ ಕರೆಸಲ್ಪಡತ್ತೆ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರುಂಬೋದನವೇ ನೈವೇದ್ಯ ಸರ್ವ ಜೀವರೊಳಗೂ ಅನಂತ ಜೀವರಾಶಿಗಳೊಳಗೂ ಅಂತರ್ಯಾಮಿಯಾಗಿ ಪರಮ ಪವಿತ್ರನಾದ ಪರಮಾತ್ಮ ಇದ್ದೇ ಇದ್ದಾನೆ ಅಂತರ್ಯಾಮಿತ್ವೇನ ಅಂದಮೇಲೆ ಎಲ್ಲವೂ ಕೂಡ ಭಗವಂತನ ಪ್ರತಿಮೆಗಳು ಜಡ ಮತ್ತು ಚೇತನ ಅವರಿಗೆ ಆ ಜೀವರಾಶಿಗಳಿಗೆ ಅನ್ನವನ್ನು ಕೊಟ್ಟರೆ ಅಲ್ಲಿ ಆಗಿರುವ ಭಗವಂತ ಸ್ವೀಕಾರವನ್ನು ಮಾಡ್ತಾನೆ ಅನ್ನದಾನಕ್ಕೆ ಸತ್ಪಾತ್ರರು ದೊರಕದೇ ಇದ್ದಾಗ ಹಸಿದು ಬಂದವರು ಯಾರೇ ಇದ್ದರೂ ಕೂಡ ಅನ್ನದಾನವನ್ನು ಮಾಡಬಹುದು ಅಂತ ಶಾಸ್ತ್ರ ತಿಳಿಸುತ್ತೆ ಅನ್ನಸ ಕ್ಷುರಿತಂ ಪಾತ್ರಂ ತುತ್ತು ಅನ್ನವನ್ನು ಬೊಗೆ ನೀರನ್ನು ಕೊಟ್ಟರು ಕೂಡ ಅಂತರ್ಯಾಮಿ ಭಗವಂತ ಪ್ರೀತನಾಗಿ ವಿಶೇಷ ಪರಮಾನುಗ್ರಹವನ್ನು ಮಾಡ್ತಾನೆ ಅದಕ್ಕೆ ಮಹಾಭಾರತ ದುಷ್ಟಾಂತವನ್ನು ತಿಳಿಸ್ತಾರೆ ರಾಜ ರಂತಿದೇವ ಅಂತ ಇರ್ತಾನೆ ಅವನ ಕಾಲದ ಅಲ್ಲಿ ದುರ್ಭಿಕ್ಷ ಕಾಲದಲ್ಲಿ ಪ್ರಜೆಗಳೆಲ್ಲ ಉಪವಾಸ ಇರ್ತಾರೆ ಎಂದೂ ತಾನು ಉಪವಾಸ ಆದ್ದರಿಂದ ರಾಜ ತಾನೂ ಊಟ ಮಾಡ್ತಿರ್ಲಿಲ್ಲ ತಾನೂ ಆ ಪ್ರಜೆಗಳೆಲ್ಲ ಉಪವಾಸ ಇದ್ದಾಗ ತಾನೂ ಉಣಬಾರದು ಅಂತ ಉಪವಾಸ ಮಾಡ್ದೆ ಅದೇ ರೀತಿಯಾಗಿ ಉಪವಾಸವನ್ನೇ ಮಾಡ್ತಿದ್ದ ಹೀಗೆ ಕಾಲ ಮೇಲೆ ಒಂದು ಸುಭಿಕ್ಷ ಅನ್ನೋದು ಬಂತು ಆಗ ತನಗೂ ತನ್ನ ಹೆಂಡತಿ ಮಕ್ಕಳಿಗೂ ಸಾಲು ಅಷ್ಟು ನೀರನ್ನು ಪಾರಣೆಗೆ ಸಿದ್ಧ ಮಾಡಿ ಇಟ್ಕೊಂಡ ಆದರೆ ಅದೇ ಸಮಯಕ್ಕೆ ಹಸಿದು ಬಂದಂತಹ ಮನುಷ್ಯರಿಗೆ ಅದನ್ನು ದಾನ ಮಾಡಿದ ಅದಾದ್ಮೇಲೆ ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದ ನಿ ಪಾಯಾರಿಕೆಯಿಂದ ಬಂದ ನಾಯಿಗೆ ಆಮೇಲೆ ನೀರು ಕೊಡಿಸಿದ ಆ ನಾಯಿಯಲ್ಲಿರುವಂತಹ ಭಗವಂತ ಪ್ರೀತನಾಗಲಿ ಅಂತ ಕೃಷ್ಣಾರ್ಪಣ ಅಂತ ಹೇಳಿದ ಅವರು ಭಗವಂತನ ಪ್ರತೀಕ ಅವರೊಳಗಿರುವ ಭಗವಂತ ಅನ್ನ ನೀರು ಬೇಡಿ ಪಡಕೊಂಡಂ ಅಂತ ಅನುಸಂಧಾನವನ್ನು ಮಾಡಿದ ಅವರು ಉಣ್ಣುವುದೇ ಅಂದರೆ ಅವರಿಗೆ ಉಣಲು ಯೋಗ್ಯವಾದುದೇ ಅವರೊಳಗಿರುವ ಭಗವಂತನಿಗೆ ನೈವೇದ್ಯ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದ ಮಹಾರಂಥಿದೇವ ಅವರು ಉಂಬೋದು ಎಲ್ಲವೂ ಭಗವಂತನ ನೈವೇದ್ಯ ಅಂತ ಅರ್ಥ ಅಲ್ಲ ಸಾತ್ವಿಕರಿಗೆ ಸಾತ್ವಿಕ ಅನ್ನವನ್ನು ತಾಮಸರಿಗೆ ತಾಮಸ ಅನ್ನವನ್ನು ನೀಡಬೇಕು ಅದು ಅವರಿಗೆ ಯೋಗ್ಯ ಅವರೊಳಗಿರುವ ಭಗವಂತನಿಗೆ ನೈವೇದ್ಯ ಅಂತ ಈ ರೀತಿಯಾಗಿ ಆಹಾರ ಪ್ರಭೇದಗಳನ್ನೆಲ್ಲ ತಿಳಿದು ಅವರ ಅಂತರ್ಯಾವೆಯಾಗಿರುವ ಭಗವಂತ ಪ್ರೀತನಾಗಲಿ ಅಂತ ಕೊಡುವಂಥದ್ದು ಸಾತ್ವಿಕರು ಕೆಲವೊಮ್ಮೆ ತಾಮಸ ಆಹಾರವನ್ನು ಸೇವನೆ ಮಾಡುವ ಸಂದರ್ಭ ಬರ್ಬೋದು ಪ್ರಾರಬ್ಧ ಕರ್ಮ ನಿಮಿತ್ತ ಆಗ ಮಾತ್ರ ವರುಣುವ ತಾಮಸ ಆಹಾರ ಅವರೊಳಗಿರುವ ಭಗವಂತನಿಗೆ ನೈವೇದ್ಯ ಆಗತ್ತೆ ಹೊರತು ಎಲ್ಲ ಕಾಲದಲ್ಲೂ ಅದೇ ರೀತಿಯಾಗಿ ಆಗತ್ತೆ ಅಂತ ತಿಳ್ಕೊಬಾರ್ದು ವಿಶ್ವಾಮಿತ್ರರು ಒಮ್ಮೆ ದುರ್ಭಿಕ್ಷ ಕಾಲದಲ್ಲಿ ನಾಯಿಯ ಮಾಂಸವನ್ನು ಅಗ್ನಿಯಲ್ಲಿ ಆಹುತಿಯಾಗಿ ನೀಡಿದ್ರು ಅಂತ ಮಹಾಭಾರತ ಶಾಂತಿ ಪರ್ವದಲ್ಲಿ ಒಂದು ಆಖ್ಯಾನ ಬರ್ತಾ ಇದೆ ಚಾಂದ್ರೋಗ್ಯ ಉಪನಿಷತ್ತಿನಲ್ಲಿ ಉಶಸ್ತಿ ಮುನಿ ಒಮ್ಮೆ ದುರ್ಭಿಕ್ಷದಲ್ಲಿ ಹಸಿವೆಯಿಂದ ಪ್ರಾಣ ಹೋಗುವ ಪ್ರಸಂಗ ಬಂದಾಗ ಒಬ್ಬ ಧನಿಕ ಊಟ ಮಾಡ್ತಿದ್ದ ಕಾಡು ಉದ್ದಿನ ಕಾಳನ್ನು ಬೇಡಿ ತಿಂದು ತನ್ನ ಪ್ರಾಣವನ್ನು ಧಾರಣೆ ಮಾಡಿದ ಉಳಿಸ್ಕೊಂಡ ಅಂತ ಆಪತ್ತಿನಲ್ಲಿ ಮಾಂಸ ಎಂಜಲು ಎಲ್ಲವೂ ಕೂಡ ನೈವೇದ್ಯ ಆಗಬಹುದು ಹೊರತು ಬೇರೆ ಸಮಯದಲ್ಲಿ ಅಲ್ಲ ಅಂತ ತಿಳಿಸ್ತಾರೆ ನಿತ್ಯದಿ ಹಾದಿ ನಡೆಯುವುದೇ ನರ್ತನಗಳು ಪರಮಾತ್ಮನ ಪೂಜೆಯ ಕೊನೆಗೆ ಸಲ್ಲಿಸಬೇಕಾಗಿರುವಂತಹ ಷೋಡಶೋಪಚಾರ ಪೂಜೆಯಲ್ಲಿ ರಜೋಪಚಾರಗಳಲ್ಲಿ ನರ್ತನ ಸೇವೆಯು ಕೂಡ ಒಂದು ರೋಗಾದಿಗಳಲ್ಲಿ ಅದು ಅಸಾಧ್ಯ ಅನ್ನಿಸ್ದಾಗ ನಿತ್ಯ ಹಾದಿಯಲ್ಲಿ ನಡೆಯುವಾಗ ಅದನ್ನೇ ನರ್ತನ ಸೇವೆ ಅಂತ ಸಮರ್ಪಣೆಯನ್ನು ಮಾಡಬಹುದು ಈ ರೀತಿಯಾಗಿ ಯಾರೆಲ್ಲ ಚಿಂತನೆ ಮಾಡ್ತಾರೋ ಅವರೆಲ್ಲ ಅರಿತವನೇ ಯೋಗಿ ಅಂತ ತಿಳಿಸ್ತಾರೆ ತೀರ್ಥಕ್ಷೇತ್ರ ಯಾತ್ರೆ ಅನ್ನ ಭೋಜನ ನರ್ತನ ಸೇವಾ ಎಲ್ಲವನ್ನು ಪರಮಾತ್ಮನಿಗೆ ಪ್ರೀತಿಯಾಗಲಿ ಅಂತ ಅರ್ಪಣೆ ಮಾಡಬೇಕು ಅದನ್ನೇ ಪರಮಾತ್ಮನ ಪೂಜೆ ಅಂತ ತಿಳ್ಕೊಬೇಕು ಈ ರೀತಿಯಾಗಿ ಮಾಡೋನೇ ಭಕ್ತಿಯೋಗಿ ಭಕ್ತಿಯೋಗಿ ಭಗವಂತನಿಗೆ ಅತ್ಯಂತ ಪ್ರಿಯನಾದವನು ಕರ್ಮಯೋಗಿ ಜ್ಞಾನಯೋಗಿ ಭಕ್ತಿಯೋಗಿ ಅಂತ ಮೂರು ರೀತಿಯಾಗಿರುವಂತಹ ಜೀವರಲ್ಲಿ ಭಕ್ತಿಯೋಗಿ ಎನ್ನುವನು ಭಗವಂತನಿಗೆ ಪ್ರೀತ್ಯಾಸ್ಪದನಾದವನು ಆದ್ದರಿಂದ ಕಾರಣಾಂತರದಿಂದ ಇವುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದಕ್ಕೆ ಮರೆತರೂ ಕೂಡ ಭಗವಂತ ತಾನೇ ಅದನ್ನು ಸ್ವೀಕಾರ ಮಾಡ್ತಾನೆ ಹೀಗಾಗಿ ಅದು ಪಾಪ ಅಂತ ಕರೆಸ್ಕೊಳ್ಳೋದಿಲ್ಲ ಅರ್ಪಿಸದೆ ತಾನೇ ಉಂಡರೆ ಭಕ್ತನನ್ನು ದೂಷಣೆ ಮಾಡಬಾರ್ದು ಭಕ್ತನು ಮಾಡಿದ್ದು ಭಗವಂತನಿಗೆ ಪ್ರಿಯ ಆಗತ್ತೆ ಭಕ್ತಿ ಇಲ್ಲದೇ ಇದ್ದವನು ಏನು ಮಾಡಿದರೂ ಕೂಡ ಭಗವಂತನಿಗೆ ಪ್ರೀತ್ಯಾಸ್ಪದ ಆಗೋದಿಲ್ಲ ಉಣುತುಣು ತಮೈ ಮರೆತು ಕೃಷ್ಣಾರ್ಪಣ ಮೆನಲು ಕೈಗೊಂಬ ನರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡುವಂತಂದದಲ್ಲಿ ಇಂತ ಮೊದಲಿಗೆ ಮರೆತರೂ ಕೂಡ ಆಮೇಲೆ ಪಶ್ಚಾತ್ತಾಪದಿಂದ ಭಗವಂತನಿಗೆ ಪುನಃ ಅದನ್ನು ಸಮರ್ಪಣೆ ಮಾಡಿದ್ರೆ ಭಗವಂತ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಿ ಪರಮಾನುಗ್ರಹವನ್ನು ಮಾಡ್ತಾನೆ ಧರ್ಮೋ ಭವತಿ ಅಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋ ನ ಭಕ್ತೈ ಕೃತೋ ಭಕ್ತಿಯಿಂದ ಮಾಡಿರೋದಿಲ್ಲ ಅದು ಭಗವಂತನಿಗೆ ಪ್ರೀತಿ ಆಗೋದಿಲ್ಲ ಅದು ಅಧರ್ಮ ಅಂತ ಕರೆಸ್ಕೊಳತ್ತೆ ಯಾವ ಕರ್ಮವನ್ನು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿರ್ತಾರೋ ಅದು ಧರ್ಮ ಆಗತ್ತೆ ಭಗವಂತನ ಅನುಗ್ರಹಕ್ಕೆ ಕಾರಣ ಆಗತ್ತೆ ಅಂತ ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಹೀಗೆ ಭೂಮಿಯ ಮೇಲಿರುವಂತಾ ಗೋವಿನ ಹೆಜ್ಜೆಯಲ್ಲಿ ನಿಂತ ನೀರೆಲ್ಲ ಕೂಡ ಪವಿತ್ರ ತೀರ್ಥ ಮರ ಬೆಟ್ಟ ನೆಲ ಇದೆಲ್ಲವೂ ಸುಕ್ಷೇತ್ರ ಅನಂತ ಜೀವ ಸಮೂಹಗಳು ಕೂಡ ಭಗವಂತನಿಗೆ ಛಲ ಪ್ರತಿಮೆಗಳು ಅವರು ಉಣ್ಣುವಂತಹ ಓದನ ಅಂದರೆ ಅನ್ನವೇ ನೈವೇದ್ಯ ನಿತ್ಯ ಹಾದಿಯಲ್ಲಿ ನರ್ತನ ಸೇವೆ ರಸ್ತೆಯಲ್ಲಿ ಗುಂಡಿ ಗೊಟ್ರೋ ಎಲ್ಲ ಇರುತ್ತೆ ಹೋಗಬೇಕಾದ್ರೆ ನೇರವಾಗಿ ಹೋಗೋದಕ್ಕಾಗಲ್ಲ ಆದ್ದರಿಂದ ಅದು ನರ್ತನ ಸೇವೆ ಈ ರೀತಿಯಾಗಿ ಯಾರೋ ಅನುಸಂಧಾನವನ್ನು ಮಾಡ್ತಾರೋ ಅಂತಹವನೇ ಯೋಗಿ ಅಂತ ಯೋಗಿಯ ಲಕ್ಷಣವನ್ನು ತಿಳಿಸ್ತಾರೆ